ನಂಬರ್ ತರ್ಟಿ ಫೋರ್ ಏನ್ ಗಿರೀಶ್ ಏನ್ ಗಿರೀಶ್ ಈಗೊಂದ್ ಸ್ವಲ್ಪ ದಿನದಿಂದ ನೀವ್ ಈ ಕಡೆ ಕಾಣಿಸ್ತಾ ಇದ್ದೀರಿ ಈಗೊಂದ್ ಸ್ವಲ್ಪ ದಿನದಿಂದ ನೀವ್ ಈ ಕಡೆ ಕಾಣಿಸ್ತಾ ಇದ್ದೀರಿ ಏನ್ ಸಮಾಚಾರ ಏನ್ ಸಮಾಚಾರ ನಾನೀಗಿರೋದ್ ಇಲ್ಲೇ ಈ ಮೂರನೇ ಮನೇಲಿ ನಾನೀಗಿರೋದಿಲ್ಲ ಮೂರನೇ ಮನೇಲಿ ಆ ಮನೆ ಯಾಕೆ ಬಿಟ್ರಿ ಚೆನ್ನಾಗೇ ಇತ್ತಲ್ಲ ಆ ಮನೆಗೆ ಮನೆ ಯಜಮಾನ್ರೇ ಬಂದ್ರು ಅದಕ್ಕೆ ಬಿಟ್ಟೆ ಆ ಮನೆಗೆ ಮನೆ ಯಜಮಾನರೇ ಬಂದ್ರು ಅದಕ್ಕೆ ಬಿಟ್ಟೆ ಈ ಮನೆಗೆ ಬಾಡಿಗೆ ಎಷ್ಟು ಕೊಡ್ತಾ ಇದ್ದೀರಿ ಬಾಡಿಗೆ ಎಷ್ಟು ಕೊಡ್ತಾ ಇದ್ದೀರಿ ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಒಂದು ಸಾವಿರ ರೂಪಾಯಿ ಕೊಟ್ಟೆನ್ಸ್ ಒಂದ್ ಸಾವಿರ ರೂಪಾಯಿ ಕೊಟ್ಟೆ ಏನು ಮನೆ ತುಂಬಾ ದೊಡ್ಡದ ಏನು ತುಂಬಾ ದೊಡ್ಡದ ಮನೇನು ತುಂಬಾ ದೊಡ್ಡದೆ ತುಂಬಾ ದೊಡ್ಡದೆ ಪಸಮನೆ ಬಹಳ ಚೆನ್ನಾಗಿದೆ ಪಸ್ಮನೆ ಬಹಳ ಚೆನ್ನಾಗಿದೆ ಒಂದು ವಾರದ ಹಿಂದೆ ಗ್ರಹ ಪ್ರವೇಶ ಆಯ್ತು ಒಂದು ವಾರದ ಹಿಂದೆ ಗೃಹ ಪ್ರವೇಶ ಆಯಿತು ಒಂದ್ ವಾರೇ ಗೃಹ ಪ್ರವೇಶ ಆಯ್ತು ಅಂತೀರಿ ಒಂದ್ ವಾರದ ಹಿಂದೆ ಗೃಹ ಪ್ರವೇಶ ಅಂತೀರಿ ಆಗ್ಲೇ ಮನೆ ಮುಂದೆ ತೆಂಗಿನ ಗಿಡ ಎಲ್ಲ ಇದೆ ಆಗ್ಲೇ ಮನೆ ಮುಂದೆ ತೆಂಗಿನ ಗಿಡ ಎಲ್ಲಾ ಇದೆ ಗೃಹ ಪ್ರವೇಶದ ದಿವಸ ಮನೆ ಯಜಮಾನ್ರೇ ಒಂದೆರಡ್ ತೆಂಗಿನ ಗಿಡಾನೂ ನೆಟ್ರು ಗೃಹ ಪ್ರವೇಶದ ದಿವಸ ಮನೆ ಯಜಮಾನರೇ ಒಂದೆರಡು ತೆಂಗಿನ ಗಿಡಾನು ನೆಟ್ರು ಕಯ್ಯೇಜ್ ಹೊಸ ಮನೆಯಲ್ಲಿ ಹಾಲು ಉಕ್ಕಿಸಬೇಕಲ್ಲ ಹೊಸಲ್ಲಿ ಹಾಲು ಉಕ್ಕಿಸ್ಬೇಕಲ್ಲ ಆಗ ಸ್ಟೋನ್ ಕೈ ಸುಟ್ಟು ಆಗ ಸ್ಟೋನ್ ಅಲ್ಲಿ ಕೈ ಸುಟ್ಟು ನಮ್ಮನೆ ಇಲ್ಲಿ ತುಂಬಾ ಹತ್ರ ಒಂದ್ಸಲ ಬನ್ನಿ ನಮ್ಮನೆ ಇಲ್ಲಿ ತುಂಬಾ ಹತ್ರ ಆಗಲಿ ಆಗಲಿ ಒಂದ್ಸಲ ಬನ್ನಿಲ್ ಬಿಲ್ಡಪ್ ಡ್ರಿಲ್ ಮಾಡಲ್. ಬಿಟ್ಟ ಕಲಿಯೋದು ಬಿಟ್ಟ ಚಿಕ್ಕಮ್ಮನ ಮಗ ತಮಿಳು ಕಲಿಯೋದು ಬಿಟ್ಟ ನಮ್ಮ ಚಿಕ್ಕಮ್ಮನ ಮಗ ತಮಿಳು ಕಲಿಯೋದು ಬಿಟ್ಟ ಬಿಟ್ಟೆ ಹಣ ಕೊಟ್ಟೆ ಸ್ನೇಹಿತನಿಗೆ ಹಣಾ ಕೊಟ್ಟೆ ಅಣ್ಣನ ಸ್ನೇಹಿತನಿಗೆ ಹಣ ಕೊಟ್ಟೆ ನನ್ನ ಅಣ್ಣನ ಸ್ನೇಹಿತನಿಗೆ ಹಣ ಕೊಟ್ಟೆ ಇಟ್ಟಳು ರಾಜು ಅಂತ ಹೆಸರಿಟ್ಟಳು ತನ್ನ ಮಗನಿಗೆ ರಾಜು ಅಂತ ಹೆಸರಿಟ್ಟು ರಮಾ ತನ್ನ ಮಗನಿಗೆ ರಾಜು ಅಂತ ಹೆಸರಿಟ್ಟಳು ಸುಟ್ಟ ಹಳೆ ಪೇಪರ್ ಸುಟ್ಟ ನನ್ನ ಸ್ನೇಹಿತ ಹಳೆ ಪೇಪರ್ ಸುಟ್ಟ ಹೊರಟಿತು ಹೊರಟಿತು ಹೊರಟಿತು ಬೆಂಗಳೂರು ಬಸ್ಸು ಇವತ್ತು ಬೇಗ ಹೊರಟಿತು ಡ್ರಿಲ್ ಮಾಡೆಲ್ ನಮ್ಮ ತಂದೆ ನನಗೆ ರೂಪಾಯಿ ಕೊಡ್ತಾರೆ ಅವಳು ಹೊಸ ಸೀರೆ ಉಟ್ಟಳು ನೀವ್ ಎಷ್ಟ್ ಗಂಟೆಗೆ ಹೊರಡ್ತೀರಿ ನೀವ್ ಎಷ್ಟ್ ಗಂಟೆಗೆ ಹೊರಟ್ರಿ ನೀನ್ ತೆಂಗಿನ ಗಿಡ ನೆಡ್ತೀಯ ನೀನ್ ತೆಂಗಿನ ಗಿಡ ನೆಟ್ಟೆ ಹಣ್ಣು ಕೆಡತ್ತೆ ನಮ್ಮ ು ಸ್ಟಿಟ್ಯೂಷನ್ ಡ್ರಿಲ್ಗೆ ಕೊಟ್ಟರು ನೀವು ಮನೆ ಬಾಡಿಗಿಗೆ ಕೊಟ್ಟಿರಿ ಅವನು ಮೇಜಿನ ಮೇಲೆ ನೀನು ನೀನು ಮೇಜಿನ ಮೇಲೆ ಪುಸ್ತಕ ಇಟ್ಟೆ ಅವರು ಪ್ರತಿಮೆ ನಾನು ನಾನು ಪ್ರತಿಮೆ ಸುಟ್ಟೆ ಅವನು ಪುಸ್ತಕ ಮೇಜಿನ ಮೇಲೆ ಇಡ್ತಾನೆ ಅವರು ಪುಸ್ತಕ ಮೇಜಿನ ಮೇಲೆ ಇಟ್ಟರು